ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುನಚ ಸಾಧನಾ ಪಂಚಕ ಐದು ಶ್ಲೋಕಗಳು ಶಂಕರಾಚಾರ್ಯರು ಬರೆದಿರತಕ್ಕಂಥದ್ದು ಉಪದೇಶ ಪಂಚಕ ಅಂತಲೂ ಹೇಳ್ತಾರೆ ಅದಕ್ಕೆ ಮೊದಲಿಗೆ ಪೂಜ್ಯ ಶಂಕರ ಭಯೋತ್ಪಾದರ ಚರಣಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದ ತಲೆಗಳಲ್ಲಿ ನಮಿಸುತ್ತಾ ಸ್ವಾಮಿ ಚಿನ್ಮಯಾನಂದರ ಚರಣಕವನಗಳಲ್ಲಿ ಶರಣಾಗುತ್ತ ಸದ್ಗುರುಗಳಾದ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತ ವೇದ ಬ್ರಹ್ಮ ಡಾಕ್ಟರ್ ವಿದ್ವಾನ್ ಕೆ ಜಿ ಸುಬ್ರ ಶರ್ಮರ ಪದ ತಲೆಗಳಲ್ಲಿ ಶರಣಾಗುತ್ತಾ साधना साधनापंचक अथवा उपदेश पंचक नोड़ोण कृति वेदो निधीय तदुदीत कर्मस्वुषीयता अपचिति काम्ये म्यज्यता पापौ परधयता सुसुखे दोषोसधीय आत्मे व्यवसृहाता ಇದು ಹತ್ತೊಂಬತ್ತು ಅಕ್ಷರಗಳ ಶಾರ್ದೂರವಿ ಕ್ರೀಡಿತ ವೃತ್ತದಲ್ಲಿ ಇದೆ ಈ ನಾಲ್ಕೈದು ಶ್ಲೋಕಗಳು ಕೂಡ ಅದೇ ವೃತ್ತದಲ್ಲಿ ಇದೆ ಸಾಧನಾ ಪಂಚಕ ಅಥವಾ ಉಪದೇಶ ಪಂಚಕ ಸೂರ್ಯಾಶ್ವೈರ್ಮಸಜ್ ತಗುರವ ಶಾರ್ದೂರವಿ ಕ್ರೀಡಿತ ಅಂಥೇಳಿ ಆತ್ಮೇಚ್ಛಾವ್ಯವಸೀಯ ತಂ ನಿಜಗೃಹ ೂರ್ಣ ವಿಗಮ್ಯತ ತತ್ ವೇ ಇದೀಗ ಪದವಿಭಾಗ ಮಾಡೋದಿದ್ರೆ ವೇದ ನಿತ್ಯೀಯತು ಅನುಷ್ಠೀಯತೀಯ ಅಪಚಿತಿ काम्ये पाप मति तज्यता आत्म इच्छा अमिइा व्यवसृहा तूर्णं विनर्गम्यता <coughs> अंद्रे मनुष्यंथु ನಿತ್ಯವು ವೇದಾಧ್ಯಯನವನ್ನು ಮಾಡ್ತಾ ಇರಬೇಕು ವೇದೋ ನಿತ್ಯಂ ಅಧೀಯತ ಸ್ವಾಧ್ಯಯಾನ್ಮ ಪ್ರಮದ ಅಂಥೇಳಿ ಉಪನಿಷತ್ತು ಚೈತಿ ಉಪನಿಷತ್ನಲ್ಲೂ ಕೂಡ ಬರ್ತದೆ ಸ್ವಾಧ್ಯಾಯವನ್ನ ಸ್ವಾಧ್ಯಾಯವನ್ನು ಬಿಡಬೇಡ ಅಂಥೇಳಿ ಅದನ್ನೇ ಇಲ್ಲಿ ಹೇಳಿದ್ದಾರೆ ವೇದ ಅಂದರೆ ಸ್ವಾಧ್ಯಾಯ ವೇದ ಅಧ್ಯಯನ ನಿತ್ಯವೂ ಮಾಡಬೇಕು ಮನುಷ್ಯರಾದ್ರು ತವರು ಯಾವಾಗಲೂ ವೇದಾಧ್ಯಯನ ಮಾಡುವು ಅಂದರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಳ್ಬೋದು ವೇದ ಅಂತೇಳಿ ಹೇಳಿದ ಜ್ಞಾನ ಅಂದರೆ ಸದಾ ಜ್ಞಾನ ಮಾರ್ಗದಲ್ಲಿ ನಿರತನಾಗಿರು ಆತ್ಮಜ್ಞಾನವನ್ನು ಮನನ ಮಾಡುತ್ತಾ ಇರು ಆತ್ಮನ ಕುರಿತಾದ ತಿಳುವಳಿಕೆಯನ್ನು ತಾನು ಆತ್ಮಸ್ವರೂಪನು ಬ್ರಹ್ಮಾತ್ಮಸ್ವರೂಪನು ಎಂಬಂಥದ್ದನ್ನು ಮನನ ಮಾಡ್ತಾಯಿರು ನಿತ್ಯವು ಅಂಥೇಳಿ ಕೂಡ ಆಗ್ತದೆ ವೇದಾಂತ ಜ್ಞಾನ ಅಂಥೇಳಿ ನಿತ್ಯವು ಅಧ್ಯಯನ ಮಾಡಬೇಕು ಎನ್ನತಕ್ಕಂಥದ್ದು ಇಲ್ಲಿ ಒಂದು ಸರಳವಾದಂಥ ಒಂದು ಉಪದೇಶ ಅಂದರೆ ಅಧ್ಯಯನಶೀಲರಾಗಿರಬೇಕು ಎನ್ನತಕ್ಕಂಥದ್ದು ಸ್ವಾಧ್ಯಾಯ ಸ್ವಂತ ಅಧ್ಯಯನ स्वाध्याय प्रवचनाभ्या प्रमदित अंत हेल्थ उपनिषत् हीगे वेदो निधीय तदुदीत कर्म स्वुष्ठीयता अ ವೇದೋಕ್ತವಾದ ಕರ್ಮ ವೇದಗಳಲ್ಲಿ ಸೂಚಿಸಿರುವಂತೆ ತನ್ನ ಕರ್ತವ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ಆ ವೇದ ಮಂತ್ರದಿಂದ ಭಗವಂತನ ಪೂಜೆಯನ್ನು ಮಾಡು ಅದರಲ್ಲಿ ಹೇಳಿರುವ ಕರ್ಮಾಚರಣೆಯನ್ನು ಮಾಡು ವೇದೋಕ್ತ ಕರ್ಮಗಳು ಅಂತ ಹೇಳಿ ಹೇಳಿದರೆ ಸಂಹಿತಾ ಭಾಗದಲ್ಲಿ ಬ್ರಾಹ್ಮಣ ಭಾಗದಲ್ಲಿರ್ತಕ್ಕಂತಹ ಕರ್ಮಕಾಂಡ ಭಾಗದಲ್ಲಿ ಇರತಕ್ಕಂತಹ ವೇದೋಕ್ತ ಕರ್ಮಗಳು ಷೋಡಶ ಸಂಸ್ಕಾರಗಳಿರ್ಬೋದು ಆಮೇಲೆ ನಿತ್ಯಕರ್ಮಗಳು ಅರ್ಹ ಸಂಧ್ಯಾಂ ಉಪಾಸೀತ ಪ್ರತಿದಿನವೂ ಕೂಡ ಸಂಧ್ಯಾ ವಂದನೆಯನ್ನು ಮಾಡಬೇಕು ಆಮೇಲೆ ಅಗ್ನಿಹೋತ್ರ ಕೃತ್ಕಾಸ್ವಗ್ನಿಂ ಅಗ್ನಿನ್ನ ಪಾತು ಕೃತ್ರಿಕಾ ಅಂತೇಳಿ ಬರ್ತದೆ ಅಂದರೆ ಬೇರೆ ಬೇರೆ ಅಂದರೆ ಅಗ್ನಿ ಅಂದರೆ ಯಜ್ಞಗಳನ್ನು ಮಾಡಬೇಕು ವೇದೋಕ್ತ ಕರ್ಮಗಳು ಅಂತ ಹೇಳಿದರೆ ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯ ಕರ್ಮಗಳು ವ್ರತ ಉಪವಾಸಾದಿಗಳು ಅವು ನೈಮಿತ್ತಿಕವಾದವುಗಳು ನಿಮಿತ್ತ ಒಂದು ಹಬ್ಬ ಒಂದು ವ್ರತ ಅದರ ನಿಮಿತ್ತವಾಗಿ ಮಾಡ್ತಕ್ಕಂಥದ್ದು ಪರ್ವ ದಿನಗಳಲ್ಲಿ ಮಾಡತಕ್ಕಂಥದ್ದು ನಿತ್ಯ ಕರ್ಮ ನಿತ್ಯವೂ ಮಾಡತಕ್ಕಂಥದ್ದು ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳು ಕಾಮ್ಯ ಅಂದರೆ ಯಾವುದೋ ಒಂದು ಫಲವನ್ನು ಬಯಸಿ ಪುತ್ರಕಾಮ್ಯ ಇಷ್ಟಿ ಸಂತಾನವನ್ನು ಬಯಸಿ ಮಾಡತಕ್ಕಂಥದ್ದು ಹೀಗೆ ಇಷ್ಟ ಕರ್ಮಗಳು ಅಥವಾ ಕಾಮ್ಯ ಕರ್ಮಗಳು ಹ್ಞೂ ಇಷ್ಟಿಗಳು ಇಷ್ಟಕರ್ಮಗಳು ಹೀಗೆ ಇವನ್ನೆಲ್ಲ ಮಾಡಬೇಕು ಅಂತೇಳಿ ಇಲ್ಲಿ ಅಂದರೆ ಕರ್ಮ ಮಾರ್ಗ ಅದರಲ್ಲಿ ಕರ್ಮಯೋಗ ನಿರತನಾಗಿರಬೇಕು ಕರ್ಮ ಮಾರ್ಗದಲ್ಲಿ ಅನ್ನತಕ್ಕಂಥದ್ದು ಇನ್ನೊಂದು ಕರ್ತವ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ವೇದಗಳಲ್ಲಿ ಸೂಚಿಸಿ ಸೂಚಿಸಿರುವ ಹಾಗೆ ಸು ಅನುಷ್ಠೀಯತಾ ಚೆನ್ನಾಗಿ ಅನುಷ್ಠಾನ ಮಾಡುವು ಅದನ್ನು ಅಂಥೇಳಿ ಸು ಅಂದರೆ ಚೆನ್ನಾಗಿ ಸುಷ್ಟು ಅನುಷ್ಠೀಯತು ಉದಿತ ವೇದೋದಿತ ವೇದದಿಂದ ಉದಿತವಾದ ಉದಯಿಸಲ್ಪಟ್ಟ ವೇದದಲ್ಲಿ ಹೇಳಿದ ಕರ್ಮವನ್ನು ಅನುಷ್ಠಾನ ಮಾಡಬೇಕು ಚೆನ್ನಾಗಿ ತೇನೇಶ ವಿಧೀಯತಾ ಅಪಚಿತಿ ತೇನ ಈಶಸ್ಯ ವಿಧಿಯತಾಂ ಅಪಚಿತಿ ಆ ಕರ್ಮಗಳನ್ನು ನಿರ್ವಹಿಸುವಾಗ ಅದೇ ಪರಮಾತ್ಮನ ಪೂಜೆ ಎಂಬಂತಹ ಭಾವನೆಯಿಂದ ಮಾಡಿ ಫಲವನ್ನು ಅವನಿಗೆ ಸಮರ್ಪಿಸಬೇಕು ಅಂಥೇಳಿ ಒಂದರ್ಥ ಭಗವದರ್ಪಣ ಬುದ್ಧಿಯಿಂದ ಪರಮಾತ್ಮನ ಸೇವೆ ಪೂಜೆಯನ್ನು ತಕ್ಕಂಥ ಭಾವನೆಯಿಂದ ಆ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸಬೇಕು ಅದರ ಫಲವನ್ನು ಅವನಿಗೆ ಸಮರ್ಪಿಸಬೇಕು ಆ ವೇದೋಕ್ತವಾದ ಮಂತ್ರದಿಂದ ಭಗವಂತನ ಪೂಜೆಯನ್ನು ಮಾಡಬೇಕು ಇತ್ಯಾದಿಗಳನ್ನು ನಾವು ತಿಳಿಯ ಉದೇಯನೇಶ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿ ತ್ಯಜ್ಯತಾಂ ಕಾಮ್ಯ ಕರ್ಮಗಳಲ್ಲಿ ಬುದ್ಧಿಯನ್ನು ಇಡಬೇಡ ಕಾಮದಿಂದ ಪ್ರೇರಿತವಾದ ಕರ್ಮಗಳನ್ನು ತ್ಯಜಿಸಬೇಕು ಅಂತೇಳಿ ಯಾವುದನ್ನು ಈಗ ಜ್ಯೋತ್ ಸ್ವರ್ಗ ಕಾಮ ಜ್ಯೋತಿಷ್ಠೋಮ್ ಜ್ಯೋತಿಷ್ಠೋಮು ಸ್ವರ್ಗಕಾಮಯಿಕ ಜ್ಯೋತಿಷ್ಠೋಮ್ ಅಂತೇಳಿ ಬರ್ತದೆ ಅಂದರೆ ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಸ್ವರ್ಗಕಾಮನಾ ಸ್ವರ್ಗ ಬಯಸತಕ್ಕ ಈ ರೀತಿಯಾದ ಕಾಮ್ಯ ಕರ್ಮಗಳು ಏನೇನು ಹೇಳಿದೆ ಅಂಥದ್ದನ್ನು ಮಾಡಬೇಡ ಅಂದರೆ ಕಾಮದಿಂದ ಪ್ರೇರಿತವಾದ ಕರ್ಮಗಳನ್ನು ತ್ಯಜಿಸು ಜ್ಯೋತಿಷ್ಠೋಮ ಯಾಗ ಬೇಕಿದ್ರೆ ಮಾಡು ಅದು ಸ್ವರ್ಗಕಾಮನೆಯಿಂದ ಮಾಡಬೇಡ ಹ್ಞೂ ಸರ್ವಸಂಕಲ್ಪವರ್ಜಿತ ಅಂಥೇಳಿ ಹೇಳ್ತಾರೆ ಎಲ್ಲ ಕ ಸಂಕಲ್ಪ ಅಂದ್ರೇನು ಹೀಗಾಗಬೇಕು ಎನ್ನತಕ್ಕಂಥದ್ದು ಆ ಸಂಕಲ್ಪಗಳನ್ನೇ ಬಿಡು ಹ್ಞೂ ಸಂಕಲ್ಪರಹಿತನಾಗಿ ಎದುರುಚ್ಚಾಲಾಪ ಸಂತುಷ್ಟನಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶುಕದಾಚನಾ ಮಾ ಕರ್ಮ ಫಲಹೇತುರ್ಭೂಹು ಮಾತೆಯ ಸಂಗೂ ಸ್ವಕರ್ಮಣಿ ಎನ್ನತಕ್ಕಂಥ ವಾಣಿಯಂತೆ ಫಲದ ಆಸೆ ಇಲ್ಲದೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಸಮರ್ಪಿತ ಬುದ್ಧಿಯಿಂದ ಕಾಮಪ್ರೇರಿತ ವಾಲ್ ಅಲ್ಲದೆ ಅಂದರೆ ಯಾವುದೇ ಬಯಕೆ ಇಲ್ಲದೆ ಕರ್ಮಗಳನ್ನು ಮಾಡು ಅಥವಾ ಕಾಮನಿಂದ ಕುಡಿತ ಕರ್ಮಗಳನ್ನು ತ್ಯಜಿಸು ಕಾಮೆ ಮತಿ ತ್ಯಜ್ಯತ ಪಾಪೌಭಕ್ ಪಾಪೌಘ ಪರಿಧೂಯತಾ ಅಂತಃಕರಣದಲ್ಲಿರತಕ್ಕಂಥ ಪಾಪದ ರಾಶಿಯನ್ನು ನೀಗಿಸಿಕೊಳ್ಳಬೇಕು ಪಾಪ ಪಾಪ ಸಮೂಹ ಪಾಪ ರಾಶಿ ಅದನ್ನು ನಿವಾರಿಸಿಕೊಳ್ಳಬೇಕು ಪರಿಧೂಯತ ಹ್ಞೂ ಕೊಡವಿಕೊಳ್ಳಬೇಕು ಹ್ಞೂ ಅದನ್ನು ಹೇಗೆ ಧೂಳನ್ನು ಕೊಡವಿಕೊಳ್ತೇವೆ ಅದೇ ರೀತಿಯಲ್ಲಿ ಅದನ್ನು ಹೋಗಲಾಡಿಸ್ಬೇಕು ಹೋಗಿ ಪಾಪ ಸಮೂಹವನ್ನು ನಮ್ಮ ವಾಸನೆ ಅಥವಾ ಸಂಸ್ಕಾರಗಳು ಅಂತ ಹೇಳ್ತೇವೆ ಪೂರ್ವ ಕರ್ಮಗಳು ಸಂಚಿತವಾದಂಥ ಪಾಪಗಳು ಯಾವುದಿದೆ ಅದನ್ನೆಲ್ಲ ನಾಶ ಮಾಡಿಕೊಳ್ಬೇಕು ಹಿಂದೆ ಮಾಡಿದ್ದು ಹೇಗೆ ವೇದೋಕ್ತ ಕರ್ಮಾನುಷ್ಠಾನದಿಂದಾಗಿ ಭಗವಂತನ ಪೂಜೆಯಿಂದಾಗಿ ಕಾಮ್ಯ ಕರ್ಮಗಳನ್ನು ತ್ಯಜಿಸುವುದರಿಂದಾಗಿ ನಿತ್ಯವೂ ವೇದ ಅಧ್ಯಯನ ಮಾಡುವುದರಿಂದ ಪಾಪ ಸಮೂಹಗಳನ್ನು ಕಳ್ಕೊಳ್ಬೇಕು ಭವಸುಖೆಯ ದೋಷ ಅನುಸಂಧೀಯತ ವಿಷಯ ಸುಖಗಳಲ್ಲಿ ಭವಸುಖ ಸಂಸಾರ ಸುಖದಲ್ಲಿ ದುಃಖ ಹಾಗೂ ನೋವಿನಿಂದ ಕೂಡಿದೆ ಎಂತಕ್ಕಂತಹ ದೋಷವನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ತಾ ಇರಬೇಕು ಅನುಸಂಧಾನ ಮಾಡ್ತಾ ಇರಬೇಕು ಇದು ನಿತ್ಯವಲ್ಲ ಇದ್ವರ ಎಂತಕ್ಕಂಥದ್ದನ್ನು ಮನಸ್ಸಿಗೆ ತಂದುಕೊಡಬೇಕು ಸಂಸಾರ ಸುಖದಲ್ಲಿ ದೋಷವಿದೆ ಅಂತೇಳಿ ತಿಳಿ ಅಂದರೆ ವಿಷಯ ಸುಖದಲ್ಲಿ ಆಯಾ ಇಂದ್ರಿಯಗಳ ವಿಷಯಗಳು ಶಬ್ದಸ್ಪರ್ಶ ರೂಪರಸಗಂಧಾದಿ ವಿಷಯಗಳು ಅವುಗಳು ದೋಷಯುಕ್ತವಾದದ್ದು ಎಂಬುದಾಗಿ ಮನಸ್ಸಲ್ಲಿ ಅನುಸಂಧಾನ ಮಾಡಬೇಕು ಅವುಗಳು ನಿರ್ದೋಷ ಸುಖವಲ್ಲ ಆತ್ಮೇಚ್ಛಾ ವ್ಯವಸೀಯತಾ ಅಂದರೆ ತನ್ನ ನಿಜಸ್ವರೂಪಾದ ಆತ್ಮನನ್ನು ಅರಿಯಲು ಇಚ್ಛೆಯನ್ನು ಬೆಳೆಸಿಕೊಳ್ಳಬೇಕು ತಾನು ಆತ್ಮಸ್ವರೂಪನು ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿಯನ್ನು ಬೆಳೆಸಿಕೊಳ್ಬೇಕು ಆತ್ಮೀಯ ಇಚ್ಛಾ ವ್ಯವಸೀಯತ ಅದರಲ್ಲಿ ವ್ಯವಸಾಯ ಮಾಡಬೇಕು ಹೆಚ್ಚಿಗೆ ತೊಡಗಿಸಿಕೊಡಬೇಕು ಆತ್ಮನನ್ನು ಅರಿಯುವುದರಲ್ಲಿ ನಿಜ ಗೃಹಾತ್ ತೂರ್ಣ ವಿನಿರ್ಗಮ್ಯತಾಂ ಅಂಥೇಳಿ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಇದು ಯಾರಿಗೆ ವಿರಕ್ತರಿಗೆ ಸನ್ಯಾಸಿಗಳಿಗೆ ಹೇಳಿರ್ತಕ್ಕಂಥದ್ದು ತನ್ನ ಮನೆಯ ಬಂಧನದಿಂದ ಕೂಡಲೇ ಹೊರಟು ಬಿಡಬೇಕು ಅಂತೇಳಿ ಅಂದರೆ ಅದನ್ನು ನಾನಾ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೋದು ನಿಜ ಗೃಹಾತ್ ತೂರ್ಣ ವಿನಿರ್ಗಮ್ಯತಾಂ ತನ್ನ ಬಂಧನದಿಂದ ನಿಜ ಗೃಹ ಅಂತ ಹೇಳಿದೆಯಾವುದು ತನ್ನ ಸ್ವಂತ ಮನೆಯಂತಲೇ ಒಂದರ್ಥ ಬಾಹ್ಯವಾಗಿ ಕಾಣತಕ್ಕಂಥ ಇನ್ನೊಂದು ತನ್ನ ಬಂಧನದಿಂದ ತಾನು ಹೊರಬರಬೇಕು ಅಂತೇಳಿದ ಏನರ್ಥ ಮಾನಸಿಕವಾಗಿ ಹೇಗೆ ತಾವರೆ ಕಮಲ ಅಂದರೆ ಎಲೆ ಅದು ನೀರಿನಲ್ಲೇ ಇದ್ದರೂ ಕೂಡ ಅದಕ್ಕೆ ನೀರು ಅಂಟಿಕೊಳ್ಳುವುದಿಲ್ಲವೋ ಅದೇ ರೀತಿಯಲ್ಲಿ ಸಂಸಾರದಲ್ಲಿ ಎದ್ದುಕೊಂಡು ಆ ಭವ ಬಂಧನದಿಂದ ಮುಕ್ತನಾಗಿರು ಅಂದರೆ ಅದರ ಮೋಹಕ್ಕೆ ಒಳಗಾಗಬೇಡ ಮಾಯಾಮೋಹಕ್ಕೆ ಒಳಗಾಗದೆ ನಿರ್ಲಿಪ್ತನಾಗಿ ಕರ್ತವ್ಯ ಕರ್ಮಗಳ ಅನುಷ್ಠಾನ ಮಾಡ್ತಾ ಸಂಸಾರದಲ್ಲಿ ಇದ್ದುಕೊಂಡೇ ಜೀವನ್ಮುಕ್ತನಾಗುವು ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನು ಸನ್ಯಾಸಿಗಳಿಗೆ ಆದರೆ ಮನೆಯನ್ನು ಬಿಟ್ಟು ಹೋಗು ಅಂತೇಳಿ ಹೇಳಿದರೆ ಸನ್ಯಾಸಿಯಾಗುವಂಥೇಳಿ ಹೇಳಿದಾಗ ಆಯಿತು ಒಂದರ್ಥ ಹೀಗೆ ನಾವು ಹೇಗೆ ಸಂತೆಯೊಳಗಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತೇಳಿ ಹೇಳಿದ ಹಾಗೆ ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಸಂತೆಯಲ್ಲೂ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ಇದ್ದೆ ಅಂತೇಳಿ ಹೇಳಿದ್ದಾರೆ ಗಾದೆ ಹಾಗೆಯೇ ಸಂಸಾರದಲ್ಲಿದ್ದು ಕೂಡ ಸಂಸಾರದ ಚಿಂತೆಯನ್ನು ಬಿಟ್ಟು ಕೇವಲ ಕರ್ತವ್ಯ ಕರ್ಮದೃಷ್ಟಿಯಿಂದ ಶ್ರದ್ಧೆಯಿಂದ ಅನಾಸಕ್ತಿಯೋಗದಿಂದ ಅಂದರೆ ಅದರಲ್ಲಿ ಫಲಾಪೇಕ್ಷೆ ಇದ್ದಲ್ಲ ಅನಾಸಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಕರ್ತವ್ಯ ಕರ್ಮಗಳನ್ನು ಭವಬಂಧನದಲ್ಲಿ ಸಿಲುಕಬಾರದು ಅದರ ಮೋಹಕ್ಕೆ ಸಿಲುಕಬಾರದು ಅಂತ ಹೇಳ್ತಾ ಇದ್ದಾರೆ ಬಂದದನ್ನು ಬಂದ ಹಾಗೆ ಎದುರಿಸ್ತಾ ಸಮಚಿತ್ತದಿಂದ ಇರಬೇಕು ಎನ್ನತಕ್ಕಂಥದ್ದು ಒಂದು ಉಪದೇಶ ಒಂದನೇ ಶ್ಲೋಕದ್ದು ವೇದೋ ನಿತ್ಯಮೀಯ ತುರಿತ ಕರ್ಮಸ್ವನುೀಯ ತೇಷಸ್ಯ ವಿಧೀಯತಿತಿ ಕಾಮ್ಯೇಮತಿ ಪಾಪೌಹ್ ಪರಿಧೂಯತುಖೇ ದೋಷೋನುಸೀಯತಾತ್ಮೇಚ್ಛಾವ್ಯವಸೀಯತ ನಿಜಗೃಹತ್ೋರ್ಣ ವಿರ್ಗಮ್ಯತ ಅಂತೇಳಿ ಒಂದನೇ ಶ್ಲೋಕ ಎರಡನೇದು संग सत्सु विधीयता भगवत भक्तिर्दृढ़ाधीय शात पीय दृढ़ सद्द्वासर्प्यता तत्दुका स्यता क्षरम्यता श्रुतिशिरो क्यम सामकर्ण्यता एरने श्लोक साधना पंचक अथवा उपदेश पंचक इ श्लोक शंकराचार्य विभाग पद विभाग संग सत्सु विधीयताम भगवत भक्ति दृढ़ आधीयता शान्ति आदि परचीयता दृढ़तर कर्म आशु संज्यता सद्विद्वान्सर्प्यता प्रतिदिन तत्दुका सव्यता ब्रह्म एकाक्षरथ्यता श्रुतिशिरोक्यम श्रुतिशिवाक्यम सकर्ण्यता सकर्ण्यता अंदर ಸಜ್ಜನರ ಸಂಗ ಮಾಡು ಸಂಘ ಸತ್ಸು ವಿಧೀಯತಾಂ ಸತ್ಪುರುಷರ ಸಹವಾಸವನ್ನು ಮಾಡು ಮಹಾಪುರುಷರ ಸಹವಾಸವನ್ನು ಮಾಡು ಬ್ರಹ್ಮಜ್ಞಾನಿಗಳಾದ ಮಹಾತ್ಮರ ಸತ್ಸಂಗವನ್ನು ಅರಸಬೇಕು ಅಂಥೇಳಿ ಸಂಘ ಸತ್ಸು ವಿಧೀಯತಾಂ ಭಗವತಃ ಭಕ್ತಿ ದೃಢಾಧೀಯತಾಂ ದೃಢ ದೃಢ ಅಧೀಯತಾ ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನು ಇಡಬೇಕು ಭಗವ ಭಕ್ತಿ ದೃಢ ಆದ ಶಾಂತಾದಿ ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನು ಬಳಿಕ ಮನಸ್ಸಿನ ಪ್ರಶಾಂತತೆ ಇಂದ್ರಿಯ ನಿಗ್ರಹ ಮುಂತಾದ ಸದ್ಗುಣಗಳನ್ನು ವೃದ್ಧಿ ಮಾಡಿಕೊಳ್ತಾ ಇರಬೇಕು ಅಂದರೆ ಶಮದಮಾದಿ ಸದ್ಗುಣಗಳನ್ನು ಚೆನ್ನಾಗಿ ಗಳಿಸು ಶ್ರಮ ಧಮಾದಿಷ್ ಸಂಪತ್ತಿ ಅಂತಲೂ ಹೇಳ್ತಾರೆ ಶ್ರಮ ಧಮ ಉಪರ ಅತಿಕ್ಷ ಮುಂತಾದವುಗಳನ್ನು ಮುಕ್ಷುತ್ವ ಆತ್ಮನಾತ್ಮ ವಿವೇಕ ಶಮ ಧಮ ಉಪರತಿತಿತಿಕ್ಷ ಇವುಗಳನ್ನೆಲ್ಲ ಅಂದರೆ ಶ್ರಮ ಅಂದರೆ ಪರಶಮನ ಮನಸ್ಸಿನ ಶಮನ ನಿಯಂತ್ರಣ ಪ್ರಶಾಂತತೆ ಅಂತ ಹೇಳಿದ ಅದನ್ನು ಶಾಂತಿ ದಮ ಅಂದರೆ ಇಂದ್ರಿಯ ನಿಗ್ರಹ ಮನಸ್ಸಿನ ನಿಗ್ರಹ ಇಂದ್ರಿಯ ನಿಗ್ರಹ ಸದ್ಗುಣಗಳನ್ನು ಬೆಳೆಸಿಕೊಳ್ತಾ ಇರಬೇಕು ಶಾಂತಿಯಾದಿ ಪರಿಚಯತಾಂ ದೃಢತರಂ ಕರ್ಮ ಆಶು ಸಂತ್ಯಜ್ಯತಾಂ ದೃಢ ಮನಸ್ಸಿನಿಂದ ಆದಷ್ಟು ಬೇಗನೆ ಕರ್ಮ ಕೈಗೊಳ್ಳಬೇಕು ದೃಢವಾಗಿ ಅಂಟಿಕೊಂಡಿರುವ ಕರ್ಮಗಳನ್ನು ಬೇಗ ಬಿಟ್ಟು ಬಿಡು ಅಂದರೆ ಕರ್ಮಯೋಗವನ್ನು ಮಾಡಬಹುದು ಹ್ಞೂ ಕರ್ಮಕ್ಕೆ ಅಂಟಿಕೊಳ್ಳಬೇಡ ಅಂತೇಳಿ ಹೇಳಿದ್ದಾರೆ ಅಂದರೆ ಕರ್ಮಕ್ಕೆ ಅಂಟಿಕೊಳ್ಳುವುದರಿಂದ ಫಲಾಪೇಕ್ಷೆ ಇಲ್ಲದೆ ಮಾಡು ಅಂಥೇಳಿ ಕರ್ಮವನ್ನು ಹಾಗೆ ನಾನು ಮಾಡುವವನೆಂಬಂಥ ಭಾವವನ್ನು ಕೂಡ ಬಿಡು ಹಾಗೂ ಅದರ ಫಲವನ್ನು ಬಯಸಬೇಡ ಬಂದದ್ದನ್ನು ಪಡ್ಕೋ ಎದುರು ಸಂತುಷ್ಟನಾಗಿರು ದೊರೆತದ್ದರಲ್ಲಿ ತೃಪ್ತಿ ಇರಲಿ ಮಾಡುವ ಕರ್ಮದಲ್ಲಿ ಅಹಂಕಾರ ಇಲ್ಲದಿರಲಿ ನಾನು ಮಾಡ್ತಾಯಿದ್ದೇನೆ ಎನ್ನುವ ಭಾವ ಇಲ್ಲದಿರಲಿ ಆತ್ಮಸ್ವರೂಪದಲ್ಲಿ ನೆಲೆದಿಲ್ಲು ಅಂತೇಳಿ ಹೇಳ್ತಾ ಇದ್ದಾರೆ ಕರ್ಮ ಆಶು ಬಹುಬೇಗನೆ ಸಂತ್ಯಜ್ಯತಾಂ ಅಂತೇಳಿ ದೃಢತರ ಸದ್ವಿದ್ವಾನ್ ಉಪಸರ್ಪ್ಯತಾಂ ಆತ್ಮಜ್ಞಾನಿಯಾದ ಸದ್ಗುರುವಿನ ಬಳಿ ಸೇರಬೇಕು ಸದ್ವಿದ್ವಾನ್ ಉಪಸರ್ಪ್ಯತಾಂ ಶ್ರೇಷ್ಠ ಗುರುಗಳ ಸಾನ್ನಿಧ್ಯವನ್ನು ಹೊಂದು ಸತ್ ಒಳ್ಳೆಯ ವಿದ್ವಾಂ ಒಳ್ಳೆಯ ಜ್ಞಾನಿ ಆತ್ಮಜ್ಞಾನಿಯ ಬಳಿ ಸೇರು ಉಪ ಸರ್ಪ್ಯತಾ ಉಪ ಸಮೀಪ ಸರ್ಪ್ಯತಾಂ ಚಲಿಸು ಸಂಚರಿಸು ನಡೆ ಸರ್ಪ ಅಂತ ಹೆಸರು ಬಂದದ್ದು ಹಾಗೆ ಸರಿದಾಡುವಂಥದ್ದು ಹಾವಿಗೆ ಸದಾ ಸಂಚಾರವಾಗಲ್ಲಿ ಇರತಕ್ಕಂಥದ್ದು ಹಾಗೆ ಪ್ರತಿ ತತ್ ಪಾದುಕಾ ಸೇವ್ಯತಾಂ. ಪ್ರತಿ ದಿನವೂ ಆತನ ಪಾದಸೇವೆಯನ್ನು ಮಾಡು ಅವರ ಪಾದಸೇವೆ ಮಾಡು ಗುರುಗಳ ಯಥ ಖನನ್ ಖನಿತ್ರೇಣ ನರೋ ವಾರಿಯಗತಿ ಗುರುಗತ ವಿದ್ಯ ಶುಶ್ರೂಷುರಧಿಗಚ್ತಿ ಸುಭಾಷಿತ ವರ್ತದೆ ಅಂದರೆ ಹೇಗೆ ಒಂದೇ ಕಡೆ ಹೆಚ್ಚು ಹೆಚ್ಚು ಹೆಚ್ಚು ಆಳ ಮಣ್ಣನ್ನ ನೀರನ್ನು ಪಡೀಬೋದು ಬಾವಿ ತೋಡಿ ಅದೇ ರೀತಿಯಲ್ಲಿ ಗುರುಗಳ ಸು ಸೇವೆಯನ್ನು ಮಾಡ್ತಾ ಮಾಡ್ತಾ ಗುರುಗಳ ಗುರುವಿನಲ್ಲಿರುವ ಸಮಸ್ತ ವಿದ್ಯೆಯನ್ನು ಕೂಡ ಪಡ್ಕೊಳ್ಬೋದು ಗುರುವಿನ ಪ್ರಸ ಅನುಗ್ರಹದಿಂದ ಗುರುಗಳು ಪ್ರಸ ಪ್ರಸನ್ನಾದರೆ ಗುರು ಕೃಪೆಯಿಂದ ಗುರುಗಳ ಸಮಸ್ತ ವಿದ್ಯೆಯನ್ನು ಪಡ್ಕೊಳ್ಬೋದು ಅಂಥೇಳಿ ಹಾಗಾಗಿ ಗುರು ಸೇವೆಯನ್ನು ಮಾಡು ಗುರುಗಳ ಪಾದ ಸೇವೆಯನ್ನು ಮಾಡು ಸದ್ವಿದ್ವಾನ್ ಉಪಸರ್ಪ್ಯತ ಸದ್ಗುರುವಿನ ಬಳಿಗೆ ತೆರಳು ಪ್ರತಿದಿನವೂ ಅವರ ಪಾದಸೇವೆಯನ್ನು ಮಾಡು ಪ್ರತಿದಿನಂ ತತ್ಪಾದುಕಾಸೇವ್ಯತಾಂ ಅಂದರೆ ಅವರು ಹೇಳಿದ್ದನ್ನು ಮಾಡ್ತಾಯಿರು ಅವರ ಆಜ್ಞೆಯನ್ನು ಪಾಲಿಸ್ತಾ ಇರು ಅವರ ಸೇವೆಯನ್ನು ಮಾಡಿ ಅವರನ್ನು ಸಂತೋಷಪಡಿಸು ಅವರಿಂದ ವಿದ್ಯೆಯನ್ನು ಕಲಿ ಆತ್ಮವಿದ್ಯೆಯನ್ನು ಬ್ರಹ್ಮೈಕಾಕ್ಷರಂ ಅರ್ಥ್ಯತಾಂ ಉಪನಿಷತ್ತಿನ ವಾಕ್ಯಗಳ ಅರ್ಥವನ್ನು ಶ್ರದ್ಧೆಯಿಂದ ಗುರುವಿನ ಮೂಲಕ ಶ್ರವಣ ಮಾಡಬೇಕು ಶ್ರುತಿ ಶಿರೋ ವಾಕ್ಯಂ ಸಮಕರ್ಣ್ಯತಾಮ್ ಶ್ರುತಿ ಶಿರಾ ಅಂದರೆ ಉಪನಿಷತ್ತು ಶ್ರುತಿ ಅಂದರೆ ವೇದ ವೇದದ ಶಿರಸ್ಸು ತಲೆ ವೇದಾಂತ ವೇದದ ಕೊನೆ ಅದರ ವಾಕ್ಯಗಳ ಅರ್ಥವನ್ನು ಶ್ರದ್ಧೆಯಿಂದ ಗುರುವಿನ ಮೂಲಕ ಶ್ರವಣ ಮಾಡ್ತಾ ಇರಬೇಕು ಸಮ ಆಕರ್ಣ್ಯತಾಂ ಉಪದೇಶವನ್ನು ಕೇಳ್ತಾ ಇರಬೇಕು ಉಪನಿಷತ್ತಿನ ಉಪದೇಶವನ್ನು ಚೆನ್ನಾಗಿ ಕೇಳು ಗಮನವಿಟ್ಟು ಮನಸ್ಸಿಟ್ಟು ಏಕಾಗ್ರಚಿತ್ರನಾಗಿ ಸಂ ಆಕರ್ಣ್ಯತಾಂ ಚೆನ್ನಾಗಿ ಶ್ರವಣ ಮಾಡಬೇಕು ಅಂತೇಳಿ ಬರೀ ಕೇಳುವುದಲ್ಲ ಲಿಸ್ನಿಂಗ್ not mere, hearing, ಕೇವಲ ಕೇಳುವಂಥದ್ದಲ್ಲ ಶ್ರವಣ ಮಾಡಬೇಕು ಗಮನ ಕೊಟ್ಟು ಬ್ರಹ್ಮಿಕಾಕ್ಷರಂ ಅರ್ಥ್ಯತ ಅಂದರೆ ಪರಬ್ರಹ್ಮದ ಪ್ರತೀಕವಾದ ಓಂಕಾರ ಮಾಡಲು ಆರಂಭಿಸಬೇಕು ಇದು ಸನ್ಯಾಸಿಗಳಿಗೆ ಉಪದೇಶ ಮುಖ್ಯವಾಗಿ ಸನ್ಯಾಸಿಗಳಿಗೆ ಓಂಕಾರ ಮಾತ್ರ ಇರತಕ್ಕಂಥದ್ದು ಇದನ್ನು ಉಪಾಸನೆ ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಸಂಸಾರದಲ್ಲಿ ಇದ್ದು ಕೂಡ ಕರ್ತವ್ಯ ಕರ್ಮಗಳನ್ನು ಕರ್ಮಯೋಗ ದೃಷ್ಟಿಯಿಂದ ಅಹಂ ಅಹಂತ್ಯ ಮಮತೆಗಳನ್ನು ಬಿಟ್ಟು ಮಾಡಿದರೂ ಇದನ್ನು ಮಾಡಬಹುದು ಜೊತೆ ಜೊತೆಗೆ ಜೀವನ್ಮುಕ್ತತೆಯನ್ನು ಪಡೆಯಬಹುದು ಗೃಹಸ್ಥಾಶ್ರಮದಲ್ಲಿ ಇದ್ದು ಕೂಡ ಹೀಗೆ ಏನು ಹೇಳ್ತಾರೆ ಏಕಾಕ್ಷರ ಬ್ರಹ್ಮವಾದಂಥ ಓಂಕಾರದಲ್ಲಿ ನೆನೆ ಪ್ರಯತ್ನಿಸು ಬ್ರಹ್ಮ ಏಕಾಕ್ಷರಂ ಅರ್ಥತಾಮ್ ಅದನ್ನು ಬಯಸಬೇಕು ನೀನು ಅರ್ಥತಾಮ್ ಅರ್ಥ ಏಕಾಕ್ಷರವಾದ ಬ್ರಹ್ಮ ಏಕಾಕ್ಷರ ಯಾವುದು ಓಂಕಾರ ಅದರಲ್ಲಿ ಅದನ್ನ ಬಯಸುವವನದು ಶ್ರುತಿಸಿರುವ ವಾಕ್ಯಂ ಸಮಾಕರಣೀಯತಾಂ ಉಪನಿಷತ್ತಿನ ವಾಕ್ಯಗಳ ಅರ್ಥವನ್ನು ಶ್ರದ್ಧೆಯಿಂದ ಗುರುವಿನ ಮೂಲಕ ಶ್ರವಣ ಮಾಡ್ತಾ ಇರಬೇಕು ಅಂಥೇಳಿ ಈ ಎರಡನೇ ಶ್ಲೋಕದ ಒಂದು ಉಪದೇಶ ಸಂಗ ಭಗವತೋ ಭಕ್ತಿರ್ದೃಢಾಧೀಯತಾಂ ಶಾಂತಿ ಪರಿಚೀಯತಾ ದೃಢತರಂ ಕರ್ಮಾಶು ಸದ್ವಿಪಸರ್ಪ್ಯಂ ಪ್ರತಿ ತತ್ಪಾದು ಸೇವ್ಯಂ ಬ್ರಹ್ಮೈಕಾಕ್ಷರಮಥ್ಯತುತಿಶಿ ವಾಕ್ಯಂ ಸಕರ್ಣ್ಯ ಅಂಥೇಳಿ ಎರಡನೇ ಶ್ಲೋಕ ಇನ್ನು ಮೂರನೇ ಶ್ಲೋಕ ವಾಕ್ಯಾಚ ವಿಚಾರ್ಯಂ ಶುತಿಶಿರ ಪಕ್ಷ ಸೀಯತಾ दुस्तर्का विरम्यता श्रुतिमतर्को नुसधीयता ब्रह्मास्मीति्यतातिज्यता पितज्यता मूरने श्लोक ವಾಕ್ಯಾರ್ಥಶ್ಚ ವಿಚಾರ್ಯತಾ ಅಂದರೆ ಉಪನಿಷತ್ತಿನ ಮಹಾವಾಕ್ಯಗಳ ಸಾರವನ್ನು ಮನನ ಮಾಡುತ್ತಾ ಇರಬೇಕು ವಾಕ್ಯದ ಅರ್ಥವನ್ನು ಉಪನಿಷತ್ತಿನ ಮಹಾವಾಕ್ಯಗಳ ಅರ್ಥವನ್ನು ವಿಚಾರ್ಯತಾ ವಿಚಾರಿಸಬೇಕು ಮನಸ್ಸಿನಲ್ಲಿ ವಿಚಾರಿಸ್ತಾ ಇರಬೇಕು ವೇದಾಂತ ವಾಕ್ಯಗಳ ಅರ್ಥವನ್ನು ವಿಚಾರ ಮಾಡ್ತಾ ಇರುವು ಶ್ರುತಿ ಶಿರಃಪಕ್ಷ ಸಮಾಶ್ರೀಯತಾ ಉಪನಿಷತ್ತಿನ ತತ್ವಗಳನ್ನು ಆಶ್ರಯಿಸಬೇಕು ಉಪನಿಷತ್ತು ಪಕ್ಷವನ್ನೇ ಆಶ್ರಯಿಸು ಉಪನಿಷತ್ನ ಏನು ಹೇಳ್ತದೆ ಅದನ್ನೇ ನೀನು ಆಶ್ರಯಿಸು ಅದನ್ನೇ ಅವಲಂಬಿಸಿ ಅದರ ಯಥಾರ್ಥವನ್ನು ಮನನು ಮಾಡು ಹ್ಞೂ ದುಸ್ತರ್ಕಾತ್ ಸುವಿರಮ್ಯತಾ ಮುಂಡು ವಾದದಿಂದ ಹಿಂದೆ ಉಳಿಯಬೇಕು ಹ್ಞೂ ಏನು ಹೇಳ್ತದೆ ಅದನ್ನು ತಿಳ್ಕೊ ಕರ್ಮ ಮಾರ್ಗ ಅಥವಾ ಕರ್ಮಕಾಂಡದಲ್ಲಿ ತೊಡಗದಾಡಬೇಡ ಜ್ಞಾನ ಮಾರ್ಗದಲ್ಲಿ ನಡೆಯೇ ಅಂತೇಳಿ ಹೇಳ್ತಾ ಇದ್ದಾರೆ ಒಂದರ್ಥ ಇನ್ನೊಂದು ಉಪನಿಷತ್ತಿನಲ್ಲಿ ಏನು ಹೇಳಿದೋ ಅದನ್ನು ಯಥಾರ್ಥವಾಗಿ ತಿಳಿ ನಿನ್ನದೇ ಆದ ಇನ್ನೊಂದು ವಾದವನ್ನು ಮಾಡಬೇಡ ದುಸ್ತರ್ಕದಿಂದ ದೂರ ಇರು ಮಂಡುವಾದದಿಂದ ಅಂಥೇಳಿ ವೇದಾಂತ ಸಮ್ಮತವಾದ ತರ್ಕವನ್ನು ಮಾತ್ರ ಆಶ್ರಯಿಸು ಕುತರ್ಕವನ್ನು ಮಾಡಬೇಡ ಅಂಥೇಳಿ ಅರ್ಥ ಶ್ರುತಿಶಿರ ಪಕ್ಷ ಆ ಪಕ್ಷವನ್ನು ಏನು ಹಿಡಿ ಸಮ ಆಶ್ರಯ ಅಥ್ ಚೆನ್ನಾಗಿ ಆಶ್ರಯಿಸುವುದನ್ನು ಶ್ರುತಿಶಿರ ಅಂದರೆ ಉಪ ವೇದಾಂತ ಅಥವಾ ಉಪನಿಷತ್ತು ದುಸ್ತರ್ಕಾತ್ ಸುವಿರಮ್ಯತ ವಿರಮಿಸು ದುಸ್ತರ್ಕದಿಂದ ಕೆಟ್ಟ ತರ್ಕದಿಂದ ವಿರಾಮವನ್ನು ಹೊಂದು ಶ್ರುತಿಮತಃ ತರ್ಕೋ ಅನುಸಂಧೀಯತಾ ಉಪನಿಷತ್ತಿನ ವಾದಕ್ಕೆ ಬದ್ಧನಾಗಿರು ವೇದಾಂತದ ಅಭಿಪ್ರಾಯಕ್ಕೆ ಪೂರಕವಾದ ತರ್ಕವನ್ನು ಮಾಡಬೇಕು ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹ ಸದಾ ಕಾಲವು ಹಗಲು ದಿನ ದಿನವೂ ಪ್ರತಿದಿನವೂ ನಾನು ಪರಬ್ರಹ್ಮವಾಗಿದ್ದೇನೆ ಎಂಬುದಾಗಿ ಮನಸ್ಸಿನಲ್ಲಿ ಭಾವಿಸಿಕೊಳ್ತಾ ಇರಬೇಕು ಬ್ರಹ್ಮ ಅಸ್ಮಿ ಇತಿ ಬ್ರಹ್ಮನಾಗಿದ್ದೇನೆ ನಾನು ಎಂಬುದಾಗಿ ವಿಭಾವ್ಯತಾಂ ಅಹರಹ ಅಹಹ ಅಹಹ ಅಹ ಹಗಲು ದಿನ ದಿನವು ದಿನ ದಿನವೂ ಅಂಥೇಳಿ ದಿನ ಹಗಲು ಎನ್ನುವ ಅರ್ಥವೂ ಇದೆ ದಿನಕರ ಇರುವ ಹೊತ್ತು ದಿನ ದಿನಕರ ಕಾಣದಿದ್ದರೆ ರಾತ್ರಿ ಹಾಗೆ ಇನ್ನೊಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆ ಇನ್ನು ಕೇವಲ ಹನ್ನೆರಡು ಗಂಟೆಯು ಹಗಲು ಸೂರ್ಯೋದಯ ಸೂರ್ಯಾಸ್ತದವರೆಗೂ ದಿನ ಉಳಿದಿರುವಂಥದ್ದು ರಾತ್ರಿ ಅಂತೇಳಿ ಕೂಡ ಇದೆ ದಿವಾ ಅಂತೇಳಿ ಕೂಡ ಹೇಳ್ತಾರೆ ದಿವಾ ಗಂಟೆ ಅಂದರೆ ದಿವಾಕರ ದಿವಾ ಅಂದರೆ ಹಗಲು ಅಂತೇಳುವ ಅರ್ಥವೂ ಇದೆ ಬೆಳಕು ಹೀಗೆ ದಿವಾಕರ ಅಂದರೆ ಸೂರ್ಯ ಹಾಗಾಗಿ ಹಗಲನ್ನು ಉಂಟು ಮಾಡುವ ಬೆಳಕನ್ನು ಉಂಟು ಮಾಡುವ ಯಾಕಂದರೆ ಬೆಳಕಿನ ಲೋಕ ಯಾವುದು ದೇವಲೋಕ ದಿವಂಗತ ಅಂತ ಹೇಳ್ತಾರೆ ದಿವಾ ಅಂದರೆ ಸ್ವರ್ಗ ಅಂದರೆ ಬೆಳಕಿನ ಲೋಕ ಸ್ವರ್ಗಕ್ಕೋದ್ರು ಅಂತೇಳಿ ಮೃತರಾದವರಿಗೆ ಹೇಳ್ತಾರೆ ಹೀಗೆ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವನೆಯನ್ನು ಸದಾ ಅನುಸಂಧಾನ ಮಾಡು ನೀನೇ ಬ್ರಹ್ಮವೆಂದು ತಿಳಿ ಬ್ರಹ್ಮಾಸ್ಮಿತಿ ವಿಭಾವ್ಯತಾಂ ಅಹರ್ಹ ಗರ್ವ ಪರಿತ್ಯಜ್ಯತಾಂ ಗರ್ವವನ್ನು ಬಿಡು ದೇಹವೇ ನಾನೆಂಬ ಭಾವನೆಯನ್ನು ಬಿಡು ಗರ್ವವನ್ನು ಬಿಡು ನಾನೇ ಮಾಡ್ತಾಯಿದ್ದೇನೆ ನಾನು ನಾನು ಎಂಬ ಭಾವವನ್ನು ಬಿಡು ಅಹಂತ್ಯ ಮಮತೆಗಳನ್ನು ನಾನು ನನ್ನದೆಂಬುದನ್ನು ಬಿಟ್ಟು ಬಿಡು ಸದಾ ಮನಸ್ಸಿನಲ್ಲಿ ನಾನು ಬ್ರಹ್ಮಸ್ವರೂಪ ಪರಬ್ರಹ್ಮಸ್ವರೂಪ ಆತ್ಮಸ್ವರೂಪ ಅಂಥೇಳಿ ತಿಳಿ ನಾನೇ ಹೆಚ್ಚಿನವನೆಂಬ ಹೆಮ್ಮೆಯನ್ನು ಬಿಟ್ಟು ಬಿಡಲು ಮತ್ತೆ ಮತ್ತೆ ಪ್ರಯತ್ನಿಸ್ತಾ ಇರಬೇಕು ಯಾಕಂದರೆ ಜ್ಞಾನವು ಕೂಡ ಬಂಧಕವಾಗ್ತದೆ ಕೆಲವು ಸಲ ವಿದ್ಯೆ ಎನ್ನತಕ್ಕಂಥದ್ದು ಜ್ಞಾನ ಎನ್ನತಕ್ಕಂಥದ್ದು ನಾನು ಒಳ್ಳೆಯವ ಎನ್ನತಕ್ಕಂಥ ಭಾವನೆ ನಾನು ಅಂತಹ ಒಳ್ಳೆ ಪುಣ್ಯ ಕಾರ್ಯ ಮಾಡ್ತಾಯಿದ್ದೇನೆ ಇಂಥದ್ದು ಮಾಡ್ತಾಯಿದ್ದೇನೆ ಅದು ಸುಖ ಸಂಘೇನ ಬದ್ನಾತಿ ಅಂತೇಳಿ ಗೀತಾಚಾರ್ಯ ಹೇಳ್ತಾನೆ ಸತ್ವ ಸಂಘ ಸಾತ್ವಿಕವಾದ ಒಂದು ಯಾವುದು ಬಂಧನ ಅದು ಕೂಡ ಒಂದು ಬಂಧನವೇ ಸಾತ್ವಿಕ ಬಂಧನ ಆದರೆ ಬೇರೆ ರಜಸ್ಸು ತಮಸ್ಸಿಗಿಂತ ಶ್ರೇಷ್ಠ ಸಾತ್ವಿಕ ಆದರೆ ಕೊನೆಗೆ ಅದನ್ನು ಮೀರಬೇಕು ಗುಣತ್ರಯಾತೀತ ಆಗಬೇಕು ಅಂಥೇಳಿ ಸತ್ವರಜತಮ ಗುಣಗಳನ್ನು ಮೀರುಬೇಕು ಸಾತ್ವಿಕ ಬಂಧನ ಇದ್ದರೆ ನಾನು ಒಳ್ಳೆಯವ ನಾನು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ನಾನು ಎಷ್ಟು ಇದು ಒಳ್ಳೆಯವ ಭಾವನೆ ಕೂಡ ಇರಬಾರ್ದು ನಮಗೆ ನಾನೇ ಹೆಚ್ಚಿನ ಹೆಮ್ಮೆಯನ್ನು ಬಿಟ್ಟು ಮತ್ತೆ ಮತ್ತೆ ಪ್ರಯತ್ನಿಸ್ತಾ ಇರಬೇಕು ದೇಹಿ ಅಹಂ ಮತಿಹಿ ಉಜ್ಯತ ಅಹ ಗರ್ವ ಪರಿತ್ಯಜ್ಯತ ನೆಂಬ ಮಮಕಾರವನ್ನು ಬಿಡು ನಾನು ಹೋದರೆ ಹೋದೇನು ಅಂತೇಳಿ ಹೇಳಿದ್ದಾರೆ ಕನಕದಾಸರು ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಅಥವಾ ಯಾರು ಮುಕ್ತಿಗೆ ಹೋಗ್ತೀರಿ ಅಂತೇಳಿ ಕೇಳುವಾಗ ಗುರುಗಳು ವ್ಯಾಸರಾಯರು ಬೇರೆ ಯಾರೂ ಮಾತಾಡಲಿಲ್ಲ ಯಾರಿಗೂ ದೇ ಇರಲಿಲ್ಲ ಆದರೆ ಕನಕದಾಸರು ಹೇಳಿದ್ರು ನಾನು ಹೋದರೆ ಹೋದೇನು ಅಂತೇಳಿ ಆಗ ಆಶ್ಚರ್ಯ ಆಯಿತಂತೆ ಅಂದರೆ ಗುರುಗಳು ಪ್ರಶ್ನೆ ಮಾಡ್ತಾರೆ ಅದು ಹೇಗೆ ಹೇಳ್ತೀನೇನು ಅಂತೇಳಿ ಅಂದರೆ ನಾನು ಹೋದರೆ ಹೋದೇನೆಂದರೆ ಕನಕದಾಸರು ಹೋದರೆ ಹೋದೇನೆ ಅಂತೇಳಿ ಹೇಳಿದ್ದಲ್ಲ ನಾನೆಂಬ ಮಮಕಾರವನ್ನು ಬಿಟ್ಟರೆ ನಾನು ನಾನು ನನ್ನದು ನಾನು ಮಾಡುವಂಥದ್ದು ನನ್ನದು ಇದು ಆ ಮಮಕಾರ ಹೋದರೆ ನಾನು ಹೋದರೆ ಹೋದೇನು ಎಲ್ಲಿಗೆ ಸ್ವರ್ಗಕ್ಕೆ ಅಥವಾ ಮುಕ್ತಿಗೆ ಅಹಂಕಾರ ಹೋದರೆ ಹೋಗ್ತೇನೆ ಅಂತೇಳಿ ಅದರ ಅರ್ಥ ಹೀಗೆ ನಾನೆಂಬ ಭಾವವನ್ನು ಬಿಡಬೇಕು ಅಹಂತೆ ಮಮತೆ ದೇಹವೇ ನಾನು ಎಂಬ ಭಾವವನ್ನು ಕೊಡವಿಕೊಳ್ಳಲು ಯತ್ನಿಸಬೇಕು ದೇಹೇ ಅಹಂ ಮತಿಹಿ ಉಜ್ಜ ದೇಹದಲ್ಲಿ ನಾನೆಂಬ ಭಾವ ಯಾವುದಿದೆ ಈ ಶರೀರವೇ ನಾನು ಎಂಬ ಭಾವವನ್ನು ಬಿಟ್ಟು ಆ ಭಾವನೆಯನ್ನು ಬಿಡು ಬುಧಜನೈಹಿ ವಾದ ಪರಿತ್ಯಜ್ಯತಾಂ ಗುರು ಜ್ಞಾನಿಗಳೊಂದಿಗೆ ಬುಧಜನರು ವಿಬುಧರು ಪಂಡಿತರು ಜ್ಞಾನಿಗಳು ಗುರುಹಿರಿಯರು ಇವರೊಂದಿಗೆ ವಾದ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಪರಿತ್ಯಜ್ಯತಾಂ ವಿದ್ವಜ್ಜನರೊಡನೆ ವಿವಾದ ಮಾಡಬೇಡ ಹ್ಞೂ ವಾದೇ ವಾದೇ ಜಾತಿ ತರ್ಕಬೋಧ ಸರಿ ವಾದ ಮಾಡ್ತಾ ಮಾಡ್ತಾ ತರ್ಕಬೋಧ ಆಗ್ತದೆ ಅಂದರೆ ತಿಳುವಳಿಕೆ ಬರ್ತದೆ ಜ್ಞಾನ ಆಗ್ತದೆ ಆದರೆ ವಾ ಸುಮ್ಮನೆ ವಾದ ವಿವಾದ ಮಾಡಬೇಡ ಅಂತೇಳಿ ಹ್ಞೂ ಜ್ಞಾನಿಗಳೊಂದಿಗೆ ಇದು ಈ ಮೂರನೇ ಶ್ಲೋಕದ ಅರ್ಥ ವಾಕ್ಯಾರ್ಥ विचार्यता श्रुतिशिपक्ष सश्रीय दुस्तर्कात्रम्यता श्रुतिमतर्को नुसधीयता ब्रह्मास्मीति्यता अहरह गर्व पित दति्यता पितज्यतालोक इनु ಮುಂದಿನ ಎರಡು ಶ್ಲೋಕಗಳನ್ನು ನಾಳೆ ದಿವಸ ನೋಡೋಣ ಒಟ್ಟು ಐದು ಶ್ಲೋಕಗಳಿವೆ ಇದರಲ್ಲಿ ಸಾಧನಾ ಪಂಚಕಂ ಅಂತೇಳಿ ಅದರ ನಂತರ ನಾವು ಗುರು ಪಾದುಕಾಸ್ತೋತ್ರ ಅದನ್ನು ನಾವು ನೋಡಲಿಕ್ಕಿದ್ದೇವೆ ಹರೇ ರಾಮ ಶ್ರೀ ಶಂಕರಾರ್ಪಿತಮಸ್ತು ಶ್ರೀ ಚಿನ್ಮಯಾನಂದ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಚರಣಾರ್ಪಿತಮಸ್ತು ಓಂ ತತ್ಸತ್ತು